ಐವತ್ತೊಂದು ಸಮಾರಾಧನಾ ಆಚಾರ್ಯ ದೇವರಾತನ ಮನೆಯಲ್ಲಿ ಇಂದ ಸಮಾರಾಧನೆ ಬ್ರಹ್ಮಶ್ರೀ ಯಾಜ್ಞವಲ್ಕಿಯನು ಆದಿತ್ಯನ ಅನುಗ್ರಹದಿಂದ ಲಭಿಸಿದೆ ಯಜುರ್ವೇದವನ್ನು ಮುಗಿಸಿದ್ದಾನೆ ಅದಕ್ಕಾಗಿ ಈ ಸಂಭ್ರಮದಿಂದ ಸಮಾರಾಧನೆ ಇಪ್ಪತ್ತ ಜನ ದಂಪತಿಗಳಿಗೆ ದಂಪತಿ ಪೂಜೆ ಬಂದಿರುವವರಲ್ಲಿ ರಾಜಪುರೋಹಿತರು ಭಾಗವರು ಕುಲಪತಿಗಳಿಬ್ಬರೂ ಮುಖ್ಯರಾದವರು ಭಾಗವರು ಕುಲಪತಿಗಳ ಪ್ರಶ್ನೆಗೆ ಉತ್ತರ ರೂಪವಾಗಿ ಹೇಳಿದರು ಹಿಂದಿನ ಮಹಾರಾಜರು ಬೇಕಾದುದ್ದಾಗಲಿ ಕುರುಪಂಚಾಲರನ್ನು ಮೇಲಿಸುವ ವಿದ್ವಾಂಸರು ನಮ್ಮಲ್ಲಿ ಹುಟ್ಟಿ ನಮ್ಮ ದೇಶವು ಕೀರ್ತಿ ಸಂಪನ್ನವಾಗಬೇಕು ಎನ್ನುತ್ತಿದ್ದರು ಈಗ ಇರುವವರು ಸಂಭಾವನಾ ವಿಚಾರದಲ್ಲಿ ಏನು ಕಮ್ಮಿ ಇಲ್ಲ ಆದರೂ ಇನ್ನು ಪ್ರಾತಃ ಸೂರ್ಯ ಆಗಲಿ ನೋಡೋಣ ಎನ್ನುವ ಎನ್ನುವುದು ಸ್ವಭಾವವಾಗಿ ಹೋಗಿದೆ ಇಲ್ಲದಿದ್ದರೆ ಇಂತಹ ಸಂದರ್ಭದಲ್ಲಿ ಅರಮನೆಯಿಂದ ಸೋಪಸ್ಕರ ಸೋಪಸ್ಕರ ಬರದಿರುವುದು ಉಂಟೆ ಇದ್ದನು ಆತನು ಅದನ್ನು ಕೇಳಿ ಅದಕ್ಕೆ ಕಾರಣವೂ ಇಲ್ಲದೇ ಇಲ್ಲ ಒಂದು ದಿವಸ ಅರಮನೆಯಿಂದ ಕರೆಬಂತೆ ಎಂದರೆ ನಾನು ಹೇಳುತ್ತಿರುವುದು ಈಗಿನ ಮಹಾರಾಜರಿಂದ ಯಾಜ್ಞ ವೈಕ್ಯ ನಿನ್ನ ನಾವು ನಾನು ಹಿಡಿದು ನಾನು ಈಗ ಹಿಡಿದಿರುವ ಕಾರ್ಯವು ಮುಗಿಯುವವರೆಗೂ ನಾನು ಯಾರನ್ನೂ ನೋಡುವುದಿಲ್ಲ ಎಂದುಬಿಟ್ಟ ಅದು ಇನ್ನು ಬಿಸಿ ರಕ್ತದ ಮಹಾರಾಜರಿಗೆ ಚುರುಕೆನ್ನುವುದು ಅದೇನು ಹೆಚ್ಚು ಅದನ್ನು ಕೇಳಿ ಕುಲಪತಿಗಳಿಬ್ಬರು ಬಹಳ ಸಂತೋಷಪಟ್ಟರು ಒಬ್ಬರು ಆತನಿಗೆ ಈಗ ಈಗ ಬೇಕಾಗಿರುವುದು ರಾಜಾನುಗ್ರಹ ಗ್ರಹವಲ್ಲ ರಾಜಾನುಗ್ರಹವಲ್ಲ ದೇವತಾ ಅನುಗ್ರಹ ಅದರಲ್ಲಿ ಎರಡನೆಯದೇ ಮುಖ್ಯ ಅದು ಲಭಿಸಿದರೆ ಇನ್ನೊಂದು ಲಭಿಸಿಯೇ ಲಭಿಸುವುದು ಎಂದು ಸಂತೋಷಪಟ್ಟರೆ ಇನ್ನೊಬ್ಬರು ಮುಖ್ಯ ಇನ್ನೂ ಕಾಲವೂ ಬಂದಿಲ್ಲ ಆದ್ದರಿಂದ ದೇವತೆಗಳು ಆದ್ದರಿಂದಲೇ ದೇವತೆಗಳು ಆತನ ಬಾಯಲ್ಲಿ ಹಾಗೆ ಆಡಿಸಿದರು ಎಂದು ಸಂತೋಷಪಟ್ಟರು ಭೋಜನಕ್ಕೆ ಮುಂಚೆ ದಂಪತಿ ಪೂಜೆಗಳು ನಡೆದವು ಆದಿತ್ಯನ ದ್ವಾದಶ ನಾಮಗಳಿಗೆ ಒಂದೊಂದಕ್ಕೆ ಒಂದೊಂದು ಒಬ್ಬರು ದಂಪತಿಗಳಂತೆ ಪೂಜೆಗಳು ನಡೆದವು ಸೀರೆ ರವಿಕೆ ಧೋತ್ರಗಳು ದಕ್ಷಿಣೆಯಾಗಿ ಎರಡೆರಡು ದೇನುಗಳು ಅರಿಶಿನ ಕುಂಕುಮ ಹೂವು ತಟ್ಟೆ ಹಣ್ಣು ಎಲ್ಲರೂ ಹೀಗೆ ಮಾಡುವುದು ಕೇವಲ ರಾಜಾದಿ ರಾಜಗಳಿಗೆ ಮಾತ್ರ ಸಾಧ್ಯ ಏನಿದ್ದರೂ ತೆಗೆದುಕೊಳ್ಳುವ ಬ್ರಾಹ್ಮಣರು ಹೀಗೆ ಕೊಡುವುದು ಎಂದರೆ ನಿಜವಾಗಿಯೂ ಆಶ್ಚರ್ಯ ಆಶ್ಚರ್ಯವೇ ಎಂದು ಹೊಗಳಿದರು ಭೋಜನ ತಾಂಬೂಲಾದಿಗಳನ್ನು ಕೊಟ್ಟು ಕತ್ಯಾಯಿನಿ ಯಾಜ್ಞವಲ್ಕಿಯರು ಆಶೀರ್ವಾದಗಳನ್ನು ಪಡೆದು ಎಲ್ಲರನ್ನೂ ಬೀಳ್ಕೊಟ್ಟರು ಕುಲಪತಿಗಳು ಭಾಗವರು ಹೊಸ ವೇದವನ್ನು ಕೇಳುವುದಕ್ಕೆ ಕುಳಿತರು ಯಾಜ್ಞವಲ್ಕಿಯನು ಎಲ್ಲವನ್ನೂ ಹೇಳುತ್ತಾ ಬಂದರು ಮೊದಲು ಪ್ರಕೃತಿಯಾನವಾದ ದರ್ಶಿ ಕೇಳಿದವರೆಲ್ಲ ಬಹಳ ಬಹಳ ಬಹು ಸಂತೋಷಪಟ್ಟರು ಈಗಿರುವ ಯಜುರ್ವೇದದಲ್ಲಿ ಇಷ್ಟು ಪರಿಷ್ಕಾರವಾಗಿಲ್ಲ ಬ್ರಾಹ್ಮಣರ ಸಹಾಯವಿಲ್ಲದೆ ಅದನ್ನು ಸಮನ್ವಯ ಮಾಡಿಕೊಂಡು ಹೋಗುವುದು ಕಷ್ಟ ಇದು ಹಾಗಿಲ್ಲ ಮಂತ್ರಗಳ ವಿನಿಯೋಗಗಳು ಸ್ಪಷ್ಟವಾಗಿವೆ ಭಲೆ ಭಲೆ ಇದು ಶಂಕವಾದರೆ ಈಗಿರುವುದು ಕೃಷ್ಣ ನೀವು ಯಾಜ್ಞವಲ್ಕ್ಯರೆಂದು ಪ್ರಸಿದ್ಧರಾದರೆ ನಿಮ್ಮ ಮಗನು ವೇದವಲ್ಕ್ಯ ವೇದವಲ್ಕ್ಯ ಪ್ರಕೃತಿ ವಿಕೃತಿ ಯಾಗಗಳನ್ನು ಬೈತಲ್ಲೇ ತೆಗೆದಂತೆ ಬೇರೆ ಬೇರೆ ಮಾಡಿ ತೋರಿಸುವ ಒಂದು ವೇದವನ್ನೇ ಆದಿತ್ಯ ದಯೆಯಿಂದ ಪಡೆದು ತಂದ ಎಂದು ಹೊಗಳಿದರು ಯಾಜ್ಞವಲ್ಕಿಯನ್ನು ಎದ್ದವರಿಗೆ ಸಾಕ್ಷ ಪ್ರಣಾಮ ಮಾಡಿ ಕೈ ಮುಗಿದು ಎಲ್ಲವೂ ತಮ್ಮ ಅನುಗ್ರಹ ಎಂದರು ವೈಶಂಪಾಯನರು ಹೀಗೂ ಹೀಗೆ ನವೋ ನವವ ಹೀಗೆ ನವೋ ವೇದವನ್ನು ಪಡೆಯುವುದಕ್ಕೆ ಹುಟ್ಟಿದವನು ನಮ್ಮ ಶಿಷ್ಯನಾಗಿದ್ದರೆ ಆಗುತ್ತಿತ್ತೇ ದೇವತೆಗಳು ಒಂದು ಆಟ ನಮ್ಮ ನಮ್ಮನ್ನು ಬೇರೆ ಮಾಡಿದರು ಏನೇ ಆಗಲಿ ನಮ್ಮ ಯಾಜ್ಞವಲ್ಕಿನ ಪ್ರಾದುರ್ಭಾವ ನಮಗೆ ಹಿತವೂ ಹೌದು ಪ್ರಿಯವೂ ಹೌದು ಎಂದು ಯಾಜ್ಞವಲ್ಕಿನೇ ಬೆನ್ನು ತಟ್ಟಿದರು ಬುದ್ದಾಲಕರು ಏನು ಹೇಳಿದರೆ ಮುಸ್ಲಿಮ್ಸ್ ಗೊತ್ತಾ ಕುಳಿತಿದ್ದರು ವೈಶಂಪಾಯನರು ಸಮಾರೋಪಣ ಹೇಗಾಗಿದೆ ನೋಡೋಣ ತೆಗೆಯ ಯಾ ಎಂದರು ಯಾಜ್ಞವಾಲ್ಕಿಯನು ತೆಗೆದು ಓದಿದನು ಈಶಾವಾಧ ಸರ್ವಂ ಮುಂತಾದ ಹದಿನೆಂಟು ಮಂತ್ರಗಳು ವೈಶಂಪಾಯನರು ಈ ಮಂತ್ರಗಳಿಗೆ ಯಾವ ಕರ್ಮದಲ್ಲಿ ವಿನಿಯೋಗ ಎಂದರು ಅವರಿಗೆ ಉತ್ತರವನ್ನು ಹೇಳುವವರು ಯಾರು ಸುಮ್ಮನಿದ್ದನು ಇತ್ತ ಹೆಂಗಸರ ನಡುವೆ ಗುಜುಗುಂಪಲಾಯಿತು ಮೈತ್ರೇಯಿಯು ಅತ್ತೆ ಏನೋ ಉಸುರಿಸ ಉಸುರಿದಳು ಆಕೆಯು ಇದೇನೋ ನಮ್ಮ ಮೈತ್ರಿಯಿ ಹೇಳುತ್ತಾಳೆ ಕೇಳಿ ನೋಡಿ ಎಂದು ಉದ್ದಾಲಕರಿಗೆ ಹೇಳಿದಳು ಅವರು ಎಲ್ಲರ ಅಪ್ಪಣೆ ಪಡೆದು ಅದೇನಮ್ಮ ಹೇಳು ಎಂದು ಮೈತ್ರಿಯನ್ನು ಕೇಳಿದಳು ಅವಳು ಎರಡು ಮೂರು ಸಲ ಉಪಚಾರ ಹೇಳಿಸಿಕೊಂಡು ಎದ್ದು ಎಲ್ಲರಿಗೂ ಕೈ ಮುಗಿದು ಹೇಳಿದಳ ಈ ನವೀನ ವೇದವು ಲಭಿಸಿರುವುದು ಆದಿತ್ಯನ ಕೃಪೆಯಿಂದ ಯಾಜ್ಞವಾಕ್ಯನನ್ನು ಕೇಳಿದರೆ ಹೇಗೆ ಆದಿತ್ಯನನ್ನೇ ಕೇಳಬೇಕು ಸಭೆಯು ಅವಳ ಮಾತನ್ನು ಒಪ್ಪಿತು ಯಾಜ್ಞವಾಕ್ಯನು ಗುರುಜನದ ಅನುಮತಿಯಂತೆ ಆತ್ಮನಾದಿ ಮಾಡಿ ಆದಿತ್ಯ ಪ್ರಾರ್ಥನೆ ಮಾಡಿದನು ಆದಿತ್ಯನು ಆತನ ಬಾಯಿಯಿಂದಲೇ ನುಡಿಸಿದನು ಆತನ ಬಾಯಿಯಿಂದಲೇ ನುಡಿಸಿದನು ಈ ಮಂತ್ರಗಳಿಗೆ ವಿನಿಯೋಗವಿಲ್ಲ ಇವು ಉಪನಿಷತ್ತು ನಾವೆಲ್ಲರೂ ವೇದವನ್ನು ಬ್ರಹ್ಮ ಎನ್ನುತ್ತೀರಿ ತಾವೆಲ್ಲರೂ ವೇದವನ್ನು ಬ್ರಹ್ಮ ಎನ್ನುತ್ತೀರಿ ಪ್ರತ್ಯಕ್ಷವಾಗಿ ಬ್ರಹ್ಮನನ್ನು ಬೋಧಿಸುವ ಉಪನಿಷತ್ತು ಇಲ್ಲದಿದ್ದರೆ ಅದು ಬ್ರಹ್ಮವಾಗುವುದು ಹೇಗೆ ಆದ್ದರಿಂದ ಇದು ಆದ್ದರಿಂದ ಇದು ಈ ವಿವರಣವು ಎಲ್ಲರಿಗೂ ಒಪ್ಪಿತು ಎಲ್ಲರೂ ಸರಿಯೇ ಸರಿ ಎಂದರು ಕಾತ್ಯಾಯಿನಿಗಂತೂ ಮೈತ್ರಿಯಲ್ಲಿ ಮೈತ್ರಿ ಮೈತ್ರಿ ಉದಯಿಸಿತು ಅವಳಿಗೆ ಆ ಸಂದರ್ಭದಲ್ಲಿ ತನ್ನ ಗಂಡನಿಗೆ ಆಗುತ್ತಿದ್ದ ಅವಮಾನವನ್ನು ತಪ್ಪಿಸಿದಳು ಎಂದು ಮೈತ್ರಿಯಲ್ಲಿ ಏನೋ ಆತ್ಮ ಆತ್ಮಭಾವ ಬಂತು ಸಮೀಪಕ್ಕೆ ಹೋಗಿ ಕುಳಿತು ವಿಶ್ವಾಸದಿಂದ ಇಂದಿನಿಂದ ನೀನು ನನಗೆ ಅಕ್ಕ ಎಂದಳು ಮೈತ್ರೇಯಿಯು ಆ ವಿಶ್ವಾಸವನ್ನು ಬೇಡ ಎನ್ನಲಿಲ್ಲ ಎಲ್ಲವೂ ಆದ್ಮೇಲೆ ವಶುಂಪಾಯನರು ಆಯಿತು ಆಚಾರ್ಯ ಇವತ್ತು ಗಾರ್ಗಿಯವರನ್ನೇಕೆ ಕರಿಯಲಿಲ್ಲ ಆಕೆ ಇದ್ದಿದ್ದರೆ ಈ ಸಭೆ ಮಹಾಸಭೆ ಬ್ರಹ್ಮಸಭೆಯಾಗಿ ಸಮಾನವಾಗುತ್ತಿತ್ತು ಎಂದರು ಆಚಾರ್ಯನು ಆಕೆಯು ಊರಲ್ಲಿಲ್ಲ ಕುರುಪಾಂಚಾಲರ ದೇಶಕ್ಕೆ ದೇಶದ ವಿಧಗ್ಧ ಶಾಕಲಿಯರನ್ನು ನೋಡಿ ಬರಲು ಹೋಗಿದ್ದಾಳೆ ಎಂದರು ಉದ್ದಾಲಕರು ಹೇಳಿದರು ಆತನು ಕೊಬ್ಬಿದ ವಿದ್ವಾಂಸನೇನೋ ಹೌದು ಆದರೆ ಗಾರ್ಗಿಯವರಂತೆ ಜ್ಞಾನಕುಂಡದಲ್ಲಿ ಜ್ಞಾನಕುಂಡದಲ್ಲಿ ಅಷ್ಟು ನುರಿ ನುರಿಗಿದವರಲ್ಲ ಎಂದು ತೋರುತ್ತದೆ ಆದರೂ ವಿದ್ವದ್ವ ವಿದ್ವದ್ವರ್ಗದಲ್ಲಿ ಗಣ್ಯನಾದವನು ಪ್ರಥಮ ಶ್ರೇಣಿಗೆ ಸೇರಿದವನು ಎಂದರು ವೈಶಂಪ ಏನರನ್ನ ಗೊತ್ತಾ ಅದರಿಂದಲೇ ನಮ್ಮ ಹಿಂದಿನ ಮಹಾರಾಜರು ಅವರನ್ನೆಲ್ಲ ಮೆಟ್ಟಿ ಹಾಕುವ ವಿದ್ವಾಂಸ ನಮ್ಮಲ್ಲಿ ಆಗಬೇಕು ಎನ್ನುತ್ತಿದ್ದುದು ನಿಮ್ಮ ಈ ಸ್ಥಿತಿ ವಚನವನ್ನು ಕೇಳಿದರೆ ಅವರು ಹೇಗಾಗುತ್ತಿದ್ದರೋ ಏಕೆ ಕೊಂಚ ತಡೆದುಕೊಳ್ಳಿ ಯಾಜ್ಞವಾಕ್ಯನು ಆ ಗಾರ್ಗಿ ವಿದಗ್ಧ ಶಾಕಲ್ಯ ಇವರಿಗಿಂತ ಹಿರಿಯನಾಗುವ ಕಾಲ ಬಹಳ ದೂರವಿಲ್ಲ ನಿಮ್ಮ ಶಿಷ್ಯ ಅವರನ್ನು ಮೀರಿಸುತ್ತಾನೆ ಹಾಗಾಗುವುದಾದರೆ ಇದು ಈಗಲೇ ನಮ್ಮ ತಪಸ್ಸನ್ನೆಲ್ಲ ಧಾರ ಎರೆಯಲು ವೈದೇಹರು ವಿದ್ಯಾರ್ಥವಾಗಿ ಬೇಕಾದು ಕೊಡುವುದಕ್ಕೆ ಸಿದ್ಧರಾಗಿದ್ದರೂ ಇನ್ನೂ ವಿದ್ಯಾಲಕ್ಷ್ಮಿಯು ವಿದೇಹವನ್ನು ಮನೆ ಮಾಡಿಕೊಂಡಿಲ್ಲ ನಿಮ್ಮ ಹರಿಕೆಯಿಂದ ಹಾಗಾಗಲಿ ಹಾಗುತ್ತದೆ ಸಂದೇಹವಿಲ್ಲ ಆಚಾರ್ಯರ ಮನೆಯಲ್ಲಿ ನಡೆದದ್ದೆಲ್ಲವೂ ಕುಲಮುಕುಚವಾಗಿ ಅರಮನೆಗೆ ವರದಿಯಾಯಿತು ಮಹಾರಾಜನು ಕೆಲಸ ಎಂದು ರಾಜಪುರೋಹಿತನನ್ನು ಕೂಡಿಸಿ ಕರೆಸಿಕೊಂಡನು ಆತನಿಂದ ಇನ್ನೊಮ್ಮೆ ಅಲ್ಲಿ ನಡೆದ್ದೆಲ್ಲವನ್ನೂ ಕೇಳಿ ನಿಮ್ಮ ಮಾತಿನಂತೆ ನಡೆದಿದ್ದರೆ ಚೆನ್ನಾಗಿತ್ತು ಈಗ ಕೈ ಮೀರಿ ಹೋಯಿತು ಏನು ಮಾಡುವುದು ಇಂತಹ ವಿದ್ವಾಂಸನನ್ನು ಗೌರವ ಗೌರವಿಸದಿದ್ದರೆ ನಮ್ಮ ವಂಶದ ಖ್ಯಾತಿಯು ಉಳಿಯುವುದಾದರೂ ಹೀಗೆ ಎಂದನು ಭಾರ್ಗವನ್ನು ಆಲೋಚಿಸಿ ಗಾರ್ಗಿಯವರು ಬರಲಿ ತಡೆಯಿರಿ ಆಕೆಯನ್ನು ಉಪಯೋಗಿಸಿಕೊಂಡು ಯಾಜ್ಞ ಆ ಮದ್ದಾನೆಯನ್ನು ಹಿಡಿದು ತರುವ ಆ ಯತ್ನ ಮಾಡೋಣ ಎಂದನು